ನಮಸ್ಕಾರ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರ ಕವಿತೆ ಔರಂಗಜೇಬ ಔರಂಗಜೇಬ ನಾನು ತಳವೂರಿರದ ಔರಂಗಜೇಬ ನನ್ನ ಇಲ್ಲಣವಿಡಿದ ಮನಸ್ಸಿನ ಒಂದೊಂದು ಭಾಗಕ್ಕೆ ನೂರು ಮಹಾನಾಗಗಳು ಅಡರಿ ಜೋತಾಡುತ್ತಿವೆ ಹತ್ತಿದ್ದ ನೆತ್ತರದ ಹತ್ಯೆ ರಾಜಬಂಧನ ಅಹ್ ದಾಹ ಅಧಿಕಾರ ಮೋಹ ನಂಬಿದರ ವಿಶ್ವಾಸದ್ರೋಹ ಚಾಚುತ್ತಿವೆ ಚೂಪು ವಿದ್ರೂಪ ನಾಲಗೆ ಎಂತಹಗೆ ಹದಗೆಟ್ಟ ನನ್ನೊಡನೆ ಸದಿಸುತ್ತಿವೆ ಎಂತಹಗೆ ನಾ ಪ್ರಕಂಪಿತ ದೇಹ ನಾನು ತಳ ಊರಿರದ ಔರಂಗಜೇಬ ಮೈತುಂಬ ನೆನಪ ಬರೆ ಗೆರೆ ಮೂಡಿ ಮಠಾಮಯವಾಗಿ ಮಾಟ ಮಾಡುತ್ತಿರುವ ನೋವುಗಳು ತಾಜಮಹಲಿನ ಗರ್ಭ ತಾಜಮಹಲಿನ ಗರ್ಭದೊಳಗಿನ್ನೊಂದು ಸಮಾಧಿಯ ಸೇರಿ ಊಸಿರು ಬಿಡುತ್ತಿದೆ ನನ್ನ ದೇಹ ಹೌದು ನಾನು ತಳವೂರಿರದ ಔರಂಗಜೇಬ ಅಲ್ಲಿ ನಕ್ಕಿದೆ ಕಲೆ ಇಲ್ಲಿ ಹೊಯ್ದಾಟ ಕಳವರದ ಕಳವಳದ ರಂಗು ಇಂದು ಮೈದುಂಬಿರುವ ಗುಂಗು ಯಾರಿಲ್ಲಿ ಏಸಿದರೂ ತಿಳಿಭಾವಕ್ಕೊಳದಲ್ಲಿ ನೀರಲ್ಲಿ ಮೂಡಿದ್ದ ಕುಂಕುಮದ ಹೆಜ್ಜೆ ನಾನು ಗುರುತಿಸಿದಾಗ ಮನದಲ್ಲಿ ಗೆಜ್ಜೆ ಬಜಾಯಿಸಿ ಆಗಲೇ ಯಾರೋ ಹಾಡಿದ್ದರು ದೂರ ಯಾವುದೋ ಕರೆಗೆ ಸಾಗಿದ್ದರು ಮತ್ತೆ ಹೊತ್ತಿನ ಮೆತ್ತನೆ ಮೇಲೆ ಎಥೆತಾರ ಮತ್ತ ಹೆಜ್ಜೆ ಮೂಡಿ ಮಾಯವಾಗಿಲ್ಲ ಪೋರ ನನ್ನನ್ನು ನಿನ್ನನ್ನು ಅವಳನ್ನು ಹವಳ ಮುತ್ತುಗಳನ್ನು ಧವಳ ಪಾಪಗಳನ್ನು ಮರುಳ ಮತ್ತುಗಳನ್ನು ಕತ್ತು ಹಿಸಿಕಿದೆ ಕಣ ನಾನೇ ಸಂಗ್ರಹಿಸಿದ್ದ ಸಂರಕ್ಷಿಸಿದ್ದ ಸಂದೇಹ ಸೈನ್ಯ ಇದರ ಧಾರೆಯ ತಳಕ್ಕೆ ಸಿಕ್ಕು ನರಳುತ್ತಿದೆ ನನ್ನ ದೈನ್ಯ ಒಂದು ಕಾಲಕ್ಕೆ ಸ್ಪರ್ಧೆಯಲ್ಲಿ ಕಚ್ಚವಾಡಿದ ಇಚ್ಛೆಗಳು ಮಚ್ಚೆ ಮೂರು ಪಾಲವಾಗಿ ಬಿದ್ದಿವೆ ಇಲ್ಲಿ ಕಸುವಳ್ಳ ಕಟುಕರಿಗೆ ನಾನು ದಯಪಾಲಿಸಿದ ಕತ್ತಿ ನನ್ನ ಜೀವದ ಬತ್ತಿ ಕತ್ತರಿಸಬೇಕೆಂದು ನನ್ನ ಕತ್ತಿನ ಮೇಲೆ ತೂಗುತ್ತಿದೆ ಕಸೂಳ್ಳ ಕಟುಕರಿಗೆ ನಾನು ದೈಪಾಲಿಸಿದ ಕತ್ತಿ ನನ್ನ ಜೀವದ ಬತ್ತಿ ಕತ್ತರಿಸಬೇಕೆಂದು ನನ್ನ ಕತ್ತಿನ ಮೇಲೆ ತೂಗುತ್ತಿದೆ ಯಾರನ್ನು ನಂಬಲೋ ಏನನ್ನು ನಂಬಲೋ ಯಾರು ನನ್ನವರಿಲಿ ಹೌದು ನಾನು ತಳವಿರದ ಔರಂಗಜೇಬ ಪ್ರಶ್ನೆಗಳ ಬೆಂಕಿ ಬರಸಿಡುಗಳನ್ನು ಊಗುಳಿ ಬೆಂಕಿ ಬರಸಿಡಿಲುಗಳನ್ನು ಊಗುಳಿ ಧರ್ಮವನ್ನುಸುರಿದ ನನ್ನ ಸುತ್ತಲು ಮಿತ್ತು ಕುಣಿಯುತ್ತ ನಿಂತು ಆಳ ಕುಣಿಕಡಿದು ನನಗೆ ಕೊನೆ ಪಂಚಾರತಿ ಬೆಳಗಬೇಕೆಂದು ಕಾದಿದೆ ನನ್ನ ಹಳವಂಡ ಭಂಡಾರಗಳ ತುಂಬಿದೆ ಭಂಡತನದ ಎಲ್ಲ ಗತ್ತು ನಾನೆತ್ತ ಸಾಗಲಿ ನಾನೆತ್ತ ಬದುಕಲಿ ಮತ್ತೆ ಅಸಂಭವದ ಸಮರ್ಗದೊಳ ಹೊ ನಿರ್ನಾಮ ಆಗುವತನಕ ತನಕ ಚಿನ್ನಾಟವಾಡಿದವ ಮಳೆಯ ಎಳೆ ಎಳೆಗುಂಟ ಪತಾಳದಾಳ ಸೇರಿ ತೊಳಲಾಡಿದವ ನೂರೆಂಟನೆಯ ಆಕೋಶವನ್ನೇರಿ ನೇತಾಡಿ ಹಗ್ಗ ಹರಿದು ಎಲ್ಲೋ ಬಿದ್ದು ಚಿಂದಿ ಚಿಪ್ಪಾಡಿಯಾದವ ನಾನು ಏನಾಗಿಲ್ಲ ನನ್ನ ಬದುಕೆಲ್ಲ ಗಡಿಬಿಡಿ ಥಳಮಳ ಥಳ ಥಳ ಹೊಳೆಯುವ ಬೆಳ್ಳಿಯ ಮೇಲೆ ಕೋಟಿ ಕೀಚಕ ಕಲೆ ಯಾವಿನ ಹೆಡೆ ನನ್ನ ತಲೆ ರಾಜ್ಯವಾಳಿದ್ದೇನೆ ಸ್ವತಃ ದುಡಿದಿದ್ದೇನೆ ಪ್ರಜರ ಸಲಹಿದ್ದೇನೆ ಪ್ರಖರ ಸಂಯದಿಂದ ದಿನವೂ ಕುರಾನು ನೂರು ಬಾರಿ ಓದಿದ್ದೇನೆ ವರ್ಷವಿಡೀ ರೋಜಾ ರಂಜಾನು ಮಹಾ ಫಕೀರನಂತೆ ಬದುಕಿದ್ದೇನೆ ನಿಟ್ಟುಸಿರ ಬುಟ್ಟಿಯಲ್ಲಿ ಜಪೋ ಫಲ ತುಂಬಿದ್ದೇನೆ ಆದರೂ ಆದರೂ ಯಾವುದೋ ಸಂದೇಹದಂಗಡಿಯ ಸಾವಿರದ ಗೊಂಬೆಗಳಲ್ಲಿ ನಾನೂನು ನಿಂತಿರುವೆ ಹೆದರಿ ಹೈರಾಣಾಗಿ ಕಂಗಾಲಾಗಿ ಕೈಮೈ ಸೋತು ಕೂಗತೊಡಗಿದ್ದೇನೆ ಯಮುನೆಯ ಕರೆಯ ನೀರ ನೋಡತೊಡಗಿದ್ದೇನೆ ಕಣ್ಣಲ್ಲಿ ಮುಖದಲ್ಲಿ ಮುಹರ್ರಂ ಸಿಕ್ಕಾಪಟ್ಟೆ ಹಾಡತೊಡಗಿದೆ ಈಗ ನಾನು ನಾನು ಹೌದು ನಾನು ತಳವೂರಿರದ ಔರಂಗಜೇಬ ನಾನು ತಳವೂರಿರದ ಔರಂಗಜೇಬ